<Sita clausana> <Siti <house> <Siti <les> ೂ ದರ ಬಾಕತಿಯಸಾಯಿ ಮಲ್ಲ ಸರ್ಜಾ ದರದೂ ದರವಾಣಿ ಮಲ್ಲ ಸರ್ಜಾ ದರದೂ ಕೋಲ ಕೊಲೂ ಕೋಲ ಕೊಲಾ ಭೂಮಿಯವ ನೆಲದೊಳಗ ಸ್ವಾತಂತ್ರದ ಕಿಡಿ ಓತಿತು ಮೊದಲಾಗಿ ಊರೊಳಗ ಭರತ ಭರತ ಭೂಮಿಯ ಒಳಗ ಸ್ವಾತಂತ್ರ್ಯದ ಕಿಡಿ ಓತಿತು ಮೊದಲಾಗಿ ಊರೊಳಗ ಅತ್ತಿ ಹಣ್ಣಿನ ಒಳಗ eesuraaga ulagaatha kalidaralli oorageesuraaga kolu kola kolana kola ಪ್ರಸ ಸತ್ತ ನಿಂಬುವಸೂ ಸಹ ಹಸಿ ಸೋ ತ್ಯ ಸಾಲಿಂಗರು ಪ್ರಸ ಸತ್ತ್ ನಿಂಬುವಸೂದ್ಧ ಸದಿಲ್ಲದೆ ಹಸತಿ ಸೋ ತ್ಯೆ ಕುಲಪಾತಕ ಕುನ್ನೂರು ಮಲ್ಲಪ್ಪ ಶತಿ ಆ ವ್ಯಕ್ತಿ ಕೊಟ್ಟಿ ಕುಲಗಾಸ ಕು ಕು ಸಂಧಿ ನೆ ಗುಡ್ಡಾ ತ್ಯಾ ಸಂಜಿ ನೆ ಗುಟ್ಟಾ ತ್ಯೂ ಕೊಲ ಸಾಹೇಬರದ ಪತ್ತರ ಕಿತ್ತೂರಿಗೆ ಕೊಡಿಗಳಿ ಹತ್ತಿರದ ಸುದ್ದಿ ತಿಳಿದು ದರಬಾರ ತ್ಯಾಕರ ಸಾಹೇಬರದ ಪತ್ತರ ಕಿತ್ತೂರಿಗೆ ಕೊಡಿಗಳ ರಾಣಿ ಹತ್ತಿರದ ತುದಿ ತಿಳಿದು ದರಬಾರ ಕಿತ್ತೂರು ನಮ್ಮ ನೀವ್ ನಮ್ಮ ಸ್ವಾಧೀನ ಕಿತ್ತೂರು ುವ ನುಡಿ ಕೇಳಿ ಆಡಳು ರಾಣಿ ಕೆರಳಿ ದಿಮೀನಿ ಆಡಳು ರಾಣಿ ಕೆರಳಿ ದಿಂಹೀನಿ ಕೊಳು ಕೊಲ ಕೊಲನ ಕೊಲ ಕೊಲು ಕೊಲ ಕೊಲನ ಕೊಲ ನಾಡೆಲ್ಲಾ ಹೊತ್ತದ್ದಿ ತು ಕಾಲ್ಗಿ ತೀನಾಂಗ ನಾಡ ಭಿ ಮನ ನಾಡೆಲ್ಲಾ ಹೊಜಿಸು ಕಾಗಿಸಿನ ನಾಡಭಿ ಮನ ಹಡೆಯೇ ತಿಂಗ ಗಂಡು ಗಜ್ಜಯ ಹಾಕಿ ಏರ್ಯಳ ಕುದುರಿ ಕೈಯಾಲ ಕತ್ತಿ ಗಂಡು ಗಜ್ಜಯ ಹಾಕಿ ಕುದುರಿ ಕೈಯಾಳ ಕತ್ತಿ ಕೈಯೋಳು ಚಂಡಿ ಚಾ ಮುಂದಿ ಮಹಿ ಚಾಕುರ ಮಜಿನಿ ಅವತಾರ ಚಂಡಿ ಚಾ ಮುಂದಿ ಮಹಿ ಚಾಕುರ ಮಜಿನಿ ಅವತಾರೋಲೂ ಕೋಲ ಕಲನ ಕೋಲಾರ ಕಾಲ ಮೋಲ ಕಾಲ ಮೇಘಗಳು ಆರ್ ಬೀ ಅರಚಿ ಭಾಂಗ हांगा। गुंदी मलगुड़गु सिडिली हंग कालाघटी हरती हंग गुंदीन मलगुड़गू सिडली हंग कितरुसरी कृया हो ಯಿಗೆ ಕಿಸುಗೋತು ಬೆರು ಸಹಿತ ತ್ಯ ಕರೆಯ ಭತ್ತಿಗೆ ಕಿಸು ಗೋತ ಬೇರು ಸಹಿತ ಪೋಲು ಪೋಲ ಕೊಲನ ಕೊಲ ಪೋಲು ಪೋಲ ಪೋಲನ ಕೊಲ ತ್ಯ ಕಡೆ ಸತ್ತ ತುದಿ ಕೇಳಿ ಅಂಗ್ರೇಜರ ಎದೆ ಬಳಿತ ನಿಂತು ಗೋಸ ತಿ ಕಾರ್ಯಾಕಡೆ ಸತ್ತ judike nahi ingreza ra yade padita mintu hota rimuda kar gatta la polo bola polana polana bolu polana polana polana ki sura dorani kakatiya de gai te lalla sarja doreya yaya vadiji ಿರ ದರ ತಾನೀ ಮಲ್ಲಾ ಯಾತಿ ಮಲ್ಲ ಸಜ್ಜಾಗ ಎಡದಿ ಕೊಲೂ ಕೊಲ ಕೊಲ